ಭಗವಂತ ನಮ್ಮ ಭೋಜನದಲ್ಲಿ ಎಷ್ಟು ಸಕ್ರಿಯವಾಗಿ ಭಾಗವಹಿಸುತ್ತಾನೆ ಅನ್ನುವುದನ್ನು ನಾವು ಗಮನಿಸಿದ್ದೇವೆ ಭಗವಂತ ನಾಲ್ಕು ಪದಾರ್ಥಗಳ ಒಳಗೆ ನಾಲ್ಕು ರಸಗಳನ್ನು ನಮಗೆ ಪುಣಿಸುತ್ತಾನೆ ಎಂಬುದನ್ನು ನಾವು ಗಮನಿಸಿದ್ದೇವೆ ನಾಲ್ಕು ಪದಾರ್ಥಗಳು ಜಾಗೃತವಸ್ಥೆಯ ನಾಲ್ಕು ಪದಾರ್ಥಗಳು ಹೌದು ಅಷ್ಟೇ ಹೌದು ನಾಲ್ಕು ಅಂತಂದ್ರೆ ಜಾಗೃತ ಅವಸ್ಥೆ ಸ್ವಪ್ನ ಅವಸ್ಥೆ ಸುಶುಪ್ತಿಯವಸ್ಥೆ ತುರಿಯ ಮೋ ಮೋಕ್ಷದ ಅವಸ್ಥೆ ಈ ನಾಲ್ಕರಲ್ಲಿಯೂ ಕೂಡ ನಮಗೆ ಬೇಕಾಗಿರತಕ್ಕಂತಹ ಬೇರೆ ಬೇರೆ ಅವಸ್ಥೆಯನ್ನು ಆಹಾರವನ್ನು ಒದಗಿಸಿಕೊಡುವವನು ಜಾಗೃತ ಅವಸ್ಥೆಗೆ ಬೇಕಾದ ಆಹಾರ ಉಣಿಸುವವ ಸುಶುಪ್ತಿಯವಸ್ಥೆಯಲ್ಲಿ ಪ್ರವಿವಿಕ್ತ ಬಕ್ಕೂ ಪ್ರತ್ಯೇಕವಾದ್ದು ಅದು ತ್ಯಜೋಮಯವಾದ ಅಂಶವನ್ನು ನಾವು ಸ್ವಪ್ನದಲ್ಲಿ ಕಂಡಿರತಕ್ಕಂತಹ ಸಂಸ್ಕಾರಮಯವಾದ ಪದಾರ್ಥವನ್ನು ಉಣಿಸ್ತಾನೆ ಸ್ವಪ್ನದಲ್ಲಿಯೂ ಕೂಡ ನಮಗೆ ಬಾಯ ಹಾರಿಕೆ ಆಗುವುದುಂಟು ಆವಾಗ ನೀರು ಬೇಕು ಅಂತ ಕೇಳುವುದುಂಟು ನೀರು ಕುಡಿಯುವುದುಂಟು ದೇವರು ಕುಡಿಸುವುದೂ ಉಂಟು ಅದು ಪ್ರವಿವಿಕ್ತ ಅಂತ ಅಲ್ಲಿಯೂ ಭಗವಂತ ನಮಗೆ ಉಣಿಸ್ತಾನೆ ಸುಶಕ್ತಿಯಲ್ಲಿ ಆನಂದವನ್ನು ಉಣಿಸ್ತಾನೆ ಮೋಕ್ಷದಲ್ಲಿ ನಿತ್ಯಾನಂದವನ್ನು ಅನುಭವಿಸುವಕ್ಕೆ ಹಾಗೆ ಮಾಡ್ತಾನೆ ಹೀಗೆ ಭಗವಂತ ಚತುರ್ ಪದಾರ್ಥಗಳೇ ನಾಲ್ಕು ಪದಾರ್ಥಗಳಲ್ಲಿ ತಾನು ನಿಂತು ಅದನ್ನು ತಾನುಂಡು ಉಣಿಸ್ತಾನೆ ಇದು ಭಗವಂತನ ಅಪಾರವಾದ ಕರುಣೆ ಅಂತ ದಾಸರು ಹೇಳ್ತಾರೆ ನಾವು ಉಣ್ಣುವ ಕ್ರಮ ಹೇಗಿರಬೇಕು ಏನು ಚಿಂತನೆ ಮಾಡಬೇಕು ಅಂತ ಅವರು ಹೇಳುವಾಗ ವಾಸುದೇವನು ಅನ್ನದೊಳು ನಾನಾ ಕುಬಕ್ಷರಿ ಸಂಕರ್ಷಣ ಕೃತೀಶ ಪರಮಾನ್ನದಳು ಘೃತದಳು ಇಪ್ಪ ಅನಿರುದ್ಧ ಆ ಸೂಪದಿ ವಾಸವಾನು ಶಾಖದಳು ಮೂಲೇಶ ನಾರಾಯಣನು ಸರ್ವತ್ರದಲ್ಲಿ ನೆಲೆಸಿಯನು ಈ ಪರಿಯಲ್ಲಿ ಅರಿತುಂಬ ನರ ನಿತ್ಯೋಪವಾಸಿ ನಿರಾಮಯ ಅಂತ ಹೇಳ್ತಾರೆ ದಾಸರು ನಾವು ಊಟ ಮಾಡಿದರೆ ಎಷ್ಟು ಪುಣ್ಯ ಇದೆ ಅಂತಂದರೆ ನಿತ್ಯೋಪವಾಸಿ ಅಂತ ಹೇಳ್ತಾರೆ ನಿತ್ಯ ಊಟ ಮಾಡುವುದು ನಾವು ಆದರೆ ನಮಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ದಾಸರು ಅಂತಂದರೆ ನಿತ್ಯೋಪವಾಸಿ ನಿತ್ಯ ಉಪವಾಸ ಮಾಡಿದ್ರೆ ಎಷ್ಟು ಪುಣ್ಯ ಅಷ್ಟು ಪುಣ್ಯ ಇದೆ ಸರಿಯಾಗಿ ಊಟ ಮಾಡಿದರೆ ಅಂತ ಎಷ್ಟು ಖುಷಿ ಆಯ್ತು ನಮ್ಗೆ ಹಾಗಾದ್ರೆ ಊಟ ಮಾಡಿದ್ರೆ ನಿತ್ಯೋಪವಾಸದ ಫಲ ಪಡೆಯಲಿಕ್ಕಾಗತ್ತೆ ಅಂತ ಈ ಪರಿ ಅರಿ ತುಂಬಾನೇ ಮನುಜ ಅಂತ ಹೇಳಿದ್ರು ಈ ರೀತಿಯಾಗಿ ಅರಿತು ಉಣ್ಬೇಕು ಅಂತ ಆವಾಗ ಒಂದು ನಿತ್ಯೋಪವಾಸಿ ಅಂತ ಹೇಗೆ ಉಣ್ಬೇಕು ನಾವು ಊಟ ಮಾಡುವಾಗ ಅಕ್ಕಿ ಸರಿ ಅಕ್ಕಿ ಬೆಂದಿಲ್ಲ ಇದರಲ್ಲಿ ಎಲ್ಲಾ, ಅಯ್ಯೋ ಎಲ್ಲ ಕ್ರಿಮಿ ಕೀಟ ಎಲ್ಲಾ ತುಂಬಿದೆ ರುಚಿಯೇ ಇಲ್ಲ ಏಕೆ ಉಪ್ಪೇ ಹಾಕ್ಲಿಲ್ಲ ಆತ ಊಟ ಮಾಡಿದರೆ ಇದು ಇದು ಭೋಗ ಅಷ್ಟೆ ಇದು ರೋಗ ಆಗುತ್ತೆ ಅಷ್ಟೆ ಇದು ಯೋಗ ಆಗುವುದಿಲ್ಲ ಮತ್ತೆ ಹೇಗೆ ಊಟ ಮಾಡಬೇಕು ಅಂದರೆ ಸ್ವೀಕರಿಸುವ ಪದಾರ್ಥಗಳಲ್ಲಿ ವಾಸುದೇವನು ಅನ್ನದೊಳು ಇದ್ದಾನೆ ಅನ್ನದಲ್ಲಿ ನಾವು ಸ್ವೀಕರಿಸುವ ಅನ್ನದಲ್ಲಿ ವಾಸುದೇವ ಇದ್ದಾನೆ ಅಂತ ಚಿಂತನೆ ಮಾಡಬೇಕಂತೆ ನಾವು ಸ್ವೀಕಾರ ಮಾಡುವುದು ಅನ್ನವನ್ನಲ್ಲ ನಮ್ಮ ಹೃದಯದಲ್ಲಿ ಹೋಗಿ ಸೇರುವಂತಹದ್ದು ವಾಸುದೇವ ಅನ್ನುವ ಚಿಂತನೆ ನಮಗೆ ಇರಬೇಕಂತೆ ನಾವು ಎಲೆಗೆ ಅನ್ನ ಹಾಕಿದ ಕೂಡ್ಲೇ ಇಷ್ಟೇ ಹಾಕಿದ್ದ ಇನ್ನು ಮುಂದೆ ಹಾಕ್ತಾರಾ ಇಲ್ವಾ ಹಾಕಿಬಿಡಿ ಇನ್ನೂ ಸ್ವಲ್ಪ ಹಾಕಿ ಅಂತಲ್ಲ ಯಾರೋಬ್ಬರು ಹೇಳಿದ್ರು ಬಡಿಸುವಾಗ ಸ್ವಲ್ಪ ಜಾಸ್ತಿ ಹಾಕಿರಿ ಇನ್ನೊಂದ್ಸಲ ಬರ್ತೇವ್ರಿ ಅಲ್ರಿ ವಾಸುದೇವ ಇದ್ದಾನೆ ಸ್ವಲ್ಪ ವಾಸುದೇವನನ್ನು ಜಾಸ್ತಿ ತೆಕೊಳ್ತೇನೆ ಅಂತ ಅದೆಲ್ಲ ಸುಮ್ಮನೆ ಶಾದ್ದಿಕ ಚಿಂತನೆ ಆಯಿತು ಅಷ್ಟೇ ಹೊರತೋ ಅನುಸಂಧಾನ ಆಗಲಿಲ್ಲ ಅನುಸಂಧಾನ ಆಗಬೇಕಾಗಿದ್ರೆ ಅನ್ನದ ಒಂದೊಂದು ಅಗಲಲ್ಲಿಯೂ ಕೂಡ ವಾಸುದೇವ ಇದ್ದಾನೆ ಅಂತ ಚಿಂತನೆ ಮಾಡಬೇಕು ಅನ್ನಂ ಬ್ರಹ್ಮೇ ದಿವ್ಯಜಾನಾತು ಅಂತ ಹೇಳಿದರೆ ಅನ್ನವನ್ನು ಬ್ರಹ್ಮ ಅಂತ ತಿಳ್ಕೊಳ್ಬೇಕು ಅಂತ ತಿನ್ನುವ ಎಲ್ಲ ಪದಾರ್ಥಗಳಲ್ಲಿಯೂ ಕೂಡ ಭಗವಂತ ನೆಲೆಸಿದ್ದಾನೆ ಅಂತ ಹೇಗೆ ಮಾತೃದೇವೋಭವ ಅಂದರೆ ತಾಯಿಯೇ ದೇವರಲ್ಲ ತಾಯಿಯಲ್ಲಿ ದೇವರಿದ್ದಾರೆ ಅಂತ ಅರ್ಥ ಅನ್ನಂ ಬ್ರಹ್ಮ ಅಂದರೆ ಅನ್ನದ ಒಳಗೆ ಅನ್ನ ನಾಮಕರಾಗಿ ಭಗವಂತ ನೆಲೆಸಿರ್ತಾನೆ ಅಂತೆ ತಿನ್ನುವ ಪದಾರ್ಥಗಳಲ್ಲಿ ಒಂದೊಂದರಲ್ಲಿ ಭಗವಂತನ ಒಂದೊಂದು ರೂಪವನ್ನು ನಾವು ಚಿಂತನೆ ಮಾಡಬೇಕಂತೆ ಅನ್ನದಲ್ಲಿ ಯಾರಿರ್ತಾನೆ ವಾಸುದೇವ ಇರ್ತಾನೆ ವಾಸುದೇವ ಅವನು ಎಲ್ಲ ಕ್ರೀಡೆಗಳನ್ನೂ ಕೊಡುವವ ದಿವು ಕ್ರೀಡಾ ವಿಜಿಗೀಷ ವ್ಯವಹಾರ ಎಲ್ಲವನ್ನೂ ಕರ್ಣಿಸುವವ ಈ ಅನ್ನದ ಕೂತು ಭಗವಂತ ವಿಚಿತ್ರವಾದ ಕ್ರೀಡೆಯನ್ನು ಮಾಡಿಸ್ತಾನೆ ಅಂತ ಅಲ್ಲಿವರೆಗೆ ನಮಗೆ ಹಸಿವೆ ಇರ್ತದೆ ಯಾವಾಗ ವಾಸುದೇವ ಪ್ರವೇಶ ಮಾಡಿದ ಹಸಿವೆ ಪರಿಹಾರ ಆಗ್ತದೆ ಅಂತ ಅದಕ್ಕೆ ಅನ್ನದಲ್ಲಿ ಇರತಕ್ಕಂತಹ ಭಗವಂತನ ರೂಪ ಅದು ವಾಸುದೇವ ಅದನ್ನು ನಾವು ಚಿಂತನೆ ಮಾಡಬೇಕಂತೆ ವಾಸುದೇವನ ಕೆಲಸ ಆನಂದವನ್ನು ಕೊಡುವಂತಹದ್ದು ಈ ವಾಸುದೇವ ಅನ್ನದ ನಿಂತು ನಮ್ಮ ಒಳಗೆ ಪ್ರವೇಶ ಮಾಡಿ ನಮಗೆ ಆನಂದವನ್ನು ಕೊಡ್ತಾನೆ ಅಂತ ಹೀಗೆ ಚಿಂತನೆ ಮಾಡಿದರೆ ಊಟ ಮಾಡಿದ್ದಲ್ಲ ಅವನು ನಿತ್ಯೋಪವಾಸಿ ಇದಕ್ಕೆ ಅಭ್ಯಾಸ ಬೇಕ್ರಿ ಆಹಾರ ಸ್ವೀಕಾರ ಮಾಡುವಾಗ ಅನ್ನದಲ್ಲಿ ವಾಸುದೇವ ಇದ್ದಾನೆ ವಾಸುದೇವ ಇದ್ದಾನೆ ಎಷ್ಟು ಸಲ ಶಬ್ದ ಹೇಳಬೇಕೋ ಗೊತ್ತಿಲ್ಲ ಹೇಳಿ ಹೇಳಿ ಹೇಳಿ ಮನಸ್ಸಿಗೆ ಅಭ್ಯಾಸ ಆಗಬೇಕು ಅಭ್ಯಾಸ ಆಗುವ ತನಕ ಅದು ಎಷ್ಟೇ ಹೇಳಿ ವಾಸುದೇವ ಇದ್ದಾನೆ ಅದು ಓದುವಾಗ ಹರಿಕತಾಂಸ ಪಾರಾಯಣ ಮಾಡುವಾಗ ಅನ್ನದೋ ವಾಸುದೇವ ಎಳೆ ಕೂತ ಕೂಡಲೇ ವಾಸುದೇವ ಎಲ್ಲಿಯೋ ಹರಿಹೋಗಿ ಬಿಡುತ್ತಾನೆ ಅದನ್ನು ನಿತ್ಯಕ್ಕೆ ಕೇಳ್ತಾ ಹೇಳ್ತಾ ಮನಸ್ಸಿಗೆ ಇದ್ರೆ ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದು ಈ ಆಹಾರ ಸ್ವೀಕಾರ ಮಾಡುವಾಗ ಮಾತನಾಡಬಾರದು ಅಂತ ಮೊದಲನೇ ಕಂಡೀಷನ್ ಹಾಕಿದ್ದವರು ಮಾತನಾ ಸುಮ್ಮನೆ ಇರಿ ಅಂತ ಊಟ ಮಾಡುವಾಗ ಮಾತನಾಡುವುದನ್ನು ನಿಲ್ಲಿಸಬೇಕು ಎಂಬುದನ್ನು ಎಲ್ಲ ಪ್ರಾರಂಭ ಆಗುವುದು ಅದು ಊಟ ಆಗುವಾಗಲೇ ನೀವು ನೋಡಿ ಬೇಕಿದ್ರೆ ಇಡೀ ಲೋಕಾಭಿರಾಮ ಎಲ್ಲ ಪ್ರಾರಂಭ ಆಗುವುದು ಪಕ್ಕದ ಮನೆಯವರು ಬರ್ತಾರೆ ಪಕ್ಕದ ಊರಿನವರು ಬರ್ತಾರೆ ಎಲ್ಲ ಬರ್ತಾರೆ ಎಲ್ರಿಗೂ ನಾವು ಬೈಲಿಕ್ಕುಂಟು ಒಂದ್ಸಲ ನಮ್ಮನ್ನೊಂದು ಬಿಟ್ಟು ಇದು ನಮ್ಮದು ಕ್ರಮ ಅದಕ್ಕೆ ನಮ್ಮ ಹಿರಿಯರು ಹೇಳಿದರು ಅದು ತಾಮಸವಾದಾಗ ಇಂತಹ ದುರ್ಬುದ್ಧಿ ಮನಸ್ಸಿನಲ್ಲಿ ಬೆಳೆಯುತ್ತದೆ ಅಂತ ಇಂತಹ ದುರ್ಬುದ್ಧಿ ಬೆಳೆಯಬಾರದು ಅಂತಾದರೆ ಭಗವಂತನ ಚಿಂತನೆಯನ್ನು ಮಾಡಬೇಕು ಅಂತ ಭಗವಂತನ ಚಿಂತನೆ ಮಾಡಬೇಕಾಗಿದ್ದರೆ ಮನಸ್ಸಿಗೆ ಸ್ವಲ್ಪ ವಿಶ್ರಾಂತಿ ಕೊಡಬೇಕು ಅಂತ ಮನಸ್ಸಿಗೆ ವಿಶ್ರಾಂತಿ ಕೊಡಬೇಕಾಗಿದ್ದರೆ ಬಾಯಲ್ಲಿ ಮಾತಾಡಬಾರದು ಅಂತ ಆದ್ರಿಂದ ಬಾಯಲ್ಲಿ ನಾವು ಮಾತನಾಡದೆ ಅದು ನಾವು ಕೂತದ್ದು ಯಾವುದಕ್ಕೆ ಅಂತ ಎಚ್ಚರ ಇಟ್ಟುಕೊಂಡು ನಾವು ಊಟ ಮಾಡಬೇಕು ಡಾಕ್ಟರ್ ಹೇಳ್ತಾರೆ ನಿಜವಾಗಿರ್ತಕ್ಕಂಥ ಆಯುರ್ವೇದ ಶಾಸ್ತ್ರ ಹೇಳುತ್ತೆ ಊಟ ಮಾಡುವಾಗ ಯಾರು ಮಾತನಾಡುವುದಿಲ್ಲ ಅವನಿಗೆ ಆರೋಗ್ಯ ಸರಿಯಾಗಿ ಇರ್ತದೆ ಅದೇನು ಡಾಕ್ಟರ್ ಹೇಳಬೇಕಾಗಿಲ್ಲ ಇದು ಯಾರಿಗೂ ಅರ್ಥ ಆಗುವಂತಹದ್ದೇ ಅಲ್ಲ ಯಾರಾದರೂ ಊಟ ಮಾಡುವಾಗ ಮಾತನಾಡ್ತಾರ ಮಾತನಾಡಿದ್ರೆ ಊಟ ಮಾಡಲಿಕ್ಕೆ ಸಾಧ್ಯನ ಅದು ಎಷ್ಟು ಕಷ್ಟ ನೋಡಿ ಆ ಗಂಟ್ಲಿಗಾದ್ರೂ ಡಬಲ್ ಆಕ್ಷನ್ ಒಂದು ಒಳಗೆ ಹೋಗಬೇಕು ಒಂದು ಹೊರಗೆ ಬರಬೇಕು ಎರಡು ಏಕಕಾಲದಲ್ಲಿ ಮಾಡಿದರೆ ಎಷ್ಟು ಕಷ್ಟ ಅದು ಆ ಲೌಕಿಕವಾಗಿ ಆರೋಗ್ಯದ ದೃಷ್ಟಿಯಿಂದ ಅದು ಹಾಳು ನಮ್ಮ ಮನಸ್ಸಿಗೆ ಅದು ಹಿಡಿಸುವುದಿಲ್ಲ ಎರಡನೇ ಅಂಶ ಮೂರನೇದು ಭಗವಂತನೂ ಪ್ರೀತನಾಗುವುದಿಲ್ಲ ಅಂತ ಮತ್ತೊಂದು ಅದಕ್ಕೆ ನಮ್ಮ ಹಿರಿಯರು ಹೇಳಿದರು ಇದೊಂದು ಯಜ್ಞ ಅಂತ ಭಾವನೆ ಮಾಡಬೇಕಂತೆ ಇದನ್ನು ಯಜ್ಞ ಅಂತ ತಿಳ್ಕೊಳ್ಳಿ ಯಜ್ಞದಲ್ಲಿ ಏನು ಮಾಡಬೇಕಾದ್ದು ಯಜ್ಞ ಮಾಡುವಾಗ ನಾವು ಲೋಕಾಭಿರಾಮನ ಮಾತಾಡುವುದಿಲ್ಲ ಹರಟೆ ಎಲ್ಲ ಇಲ್ಲ ಅಲ್ಲಿ ದೇವರ ನಾಮ ಮಾತ್ರ ಅಲ್ಲಿ ಆಹುತಿ ಕೊಡುವುದು ಮಾತ್ರ ಇಲ್ಲಿಯೂ ಕೂಡ ಅಷ್ಟೇ ಭಗವಂತನ ಹೆಸರು ಹೇಳೋದು ಆಹುತಿಯನ್ನು ಕೊಡುವಂತಹದ್ದು ಅಂತ ಇಲ್ಲಿ ಅಗ್ನಿಯನ್ನು ಕಲ್ಪನೆ ಮಾಡಬೇಕು ಅಂತ ದಾಸರು ಹೇಳುತ್ತಾರೆ ಆಘವನೀಯ ಮುಖದಲ್ಲಿದ್ದಾನೆ ಅಂತ ದಕ್ಷಿಣ ಅಗ್ನಿ ಅದು ಹೃದಯದಲ್ಲಿದೆ ಅಂತ ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು ನಾಭಿಯಲ್ಲಿ ಗಾರ್ಹಪತ್ಯ ಇದ್ದಾನೆ ಅಂತ ಚಿಂತನೆ ಮಾಡಬೇಕಾದ್ದು ಹೀಗೆ ಮೂರು ಅಗ್ನಿಗಳು ಮೂರು ಜಾಗದಲ್ಲಿದೆ ಅಂತ ಚಿಂತನೆ ಮಾಡಿ ನಾವು ಹೋಮವನ್ನು ಮಾಡಬೇಕಂತೆ ಅದು ಹೋಮ ಮಾಡೋರಿಗೆ ಗೊತ್ತು ದಕ್ಷಿಣದಲ್ಲಿ ಒಂದು ಅಗ್ನಿ ಆಘವನಿಯ ಮಂದು ಅಂತ ಗಾರ್ಹಪತ್ಯ ಅಂತ ಅಂದರೆ ಶಬ್ದವೇ ಹೇಳುವಾಗೆ ಗೃಹದ ಮನೆಯ ಮುಖ್ಯ ಯಜಮಾನವ ಇದು ಗಾರ್ಹಪತ್ಯ ಅಂತ ಮುಖ್ಯವಾದ ಅಗ್ನಿ ಆಹವನೀಯ ಅಂತಂದ್ರೆ ನಾವು ಆಹ್ವಾನ ಮಾಡಿ ಅಗ್ನಿಯನ್ನು ಬಂದು ನಾವು ಕರ್ಕೊಂಡು ಬಂದು ಕೂಡಿಸಿರ್ತಕ್ಕಂಥದ್ದು ದಕ್ಷಿಣ ಭಾಗದಲ್ಲಿ ಮತ್ತೊಂದು ಅಗ್ನಿ ಇದೆ ಹೋಮಕ್ಕೆಲ್ಲ ವಿನಿಯೋಗ ಮಾಡಲಿಕ್ಕಾಗತ್ತೆ ಅಂತ ಹೀಗೆ ಮೂರು ರೀತಿಯಾಗಿ ತ್ರಯ ತ್ರೇತ ಅಗ್ನಿಗಳು ಅಂತ ಪ್ರಸಿದ್ಧವಾಗಿರ್ತಕ್ಕಂತಹ ಅಗ್ನಿಗಳು ಹೇಗೆ ಹೋಮ ಮಾಡುವಾಗ ಈ ಅಗ್ನಿಯನ್ನು ನಾವು ಕಲ್ಪನೆ ಮಾಡ್ತೇವೆ ಅದೇ ರೀತಿಯಾಗಿ ನಾವು ಮಾಡುವ ಭೋಜನ ಅದೊಂದು ಯಜ್ಞ ಈ ಯಜ್ಞದಲ್ಲಿಯೂ ಕೂಡ ಆಹವನೀಯ ಇದೆ ಈ ಆಹವನಿಯದಲ್ಲಿ ನಾವು ಆಹುತಿಯನ್ನು ನಾವು ಹಾಕಬೇಕಾದ್ದು ಅಂತ ಆಹುತಿಯನ್ನು ಹಾಕುವಾಗ ಅದಕ್ಕೆ ಸುರುಕು ಬೇಕು ಅದಕ್ಕೆ ಶ್ರುವ ಬೇಕು ಅದೆಲ್ಲ ಬೇಕು ಉಂಟು ಅಂತ ಹೇಳಿದ್ರು ಏನು ಸುರುಕು ಶ್ರುವ ಅಂತಂದ್ರೆ ಯಾರೊಬ್ಬರು ಹೇಳಿದ್ರು ಚಂಚೆ ಎಲ್ಲಿ ತಿಳ್ತು ತಿನ್ಬೇಕು ಅಂತ ಅದೇ ಸುರುಖುವ ಅಂತ ಅಲ್ಲ ಅಂತ ಹೇಳಿದ್ರು ಭಗವಂತ ಕೊಟ್ಟಿರತಕ್ಕಂತಹ ಸುರುಕು ಶ್ರುವ ಇದೆ ಹೋಮದಲ್ಲಿ ತುಪ್ಪ ಹಾಕಲಿಕ್ಕೆ ಒಂದು ಪಾತ್ರ ಇದೆ ಅದು ಸೃಕಶ್ರುವ ಅಂತ ಹಾಗೆ ಇಲ್ಲಿಯೂ ಅದು ಯಾವುದು ನಾ ದೇವರು ಕೊಟ್ಟಿರತಕ್ಕಂತಹ ಬೆರಳಿದೆ ತರ್ಜನಿ ಅಂಗುಷ್ಟ ಸೇರಬೇಕು ಆಮೇಲೆ ಅನಾಮಿಕ ಮದ್ಯ ಬೆರಳು ತರ್ಜನಿ ಸೇರಬೇಕು ಹೀಗೆ ಬೆರಳುಗಳನ್ನು ಸೇರಿಸಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಆಹುತಿಯನ್ನು ಕೊಡಬೇಕು ನೀವು ಕೇಳ್ತೀರಿ ಪ್ರಶ್ನೆ ಹೀಗೆ ಊಟ ಮಾಡಿದ್ರೆ ನಮ್ಮ ಹೊಟ್ಟೆಗೆ ಎಲ್ಲಿ ಸಾಕ್ರಿ ಅಂತ ನಮಗೆ ಹೇಗೆ ಅಭ್ಯಾಸ ಊಟ ಮಾಡಿ ಐದು ಬೆರಳಿಯಲ್ಲಿ ಅಲ್ಲ ಇಡೀ ಕೈಯಲ್ಲಿ ತಿಂದು ಅಭ್ಯಾಸ ಅಂತ ಇಡೀ ಕೈ ಸಾಕಾಗುವುದಿಲ್ಲ ಊಟ ಮಾಡುದು ನೋಡಬೇಕು ಚೆನ್ನಾಗಿರ್ತದೆ ರೀ ಊಟ ಮತ್ತೊಬ್ಬರಿಗೆ ಊಟವೇ ಸೇರುವುದಿಲ್ಲ ಅಷ್ಟಿರ್ತದೆ ಅದಕ್ಕೆ ಅದನ್ನು ಹೀಗೆ ಕಲಸಿ ಅದನ್ನು ಮುದ್ದೆ ಮಾಡಿ ಅದನ್ನು ಎಲ್ಲ ಕೈಯಲ್ಲಿ ಎಲ್ಲ ಹಿಡ್ಕೊಂಡು ಕೈಯಿಂದ ಹೊರಗೆ ಬಂದು ಅದು ಬಾಯಿಗೆ ಬಂದು ಬಾಯಿಯಿಂದ ಹೊರಗೆ ಬಂದು ಊಟ ಮಾಡ್ತಾರೆ ಹೇಳ್ತಾರೆ ಹಾಗೆ ಊಟ ಮಾಡಬೇಡಿ ಊಟ ಮಾಡುವಾಗ ಐದು ಬೆರಳುಗಳಿಗೆ ಮಾತ್ರ ಸಂಪರ್ಕ ಆಗಬೇಕು ಹೊರತು ಅದರ ಮಧ್ಯವಾಗ ಅದು ಖಾಲಿ ಇರಬೇಕದು ಚುರುಕು ಸುರುವ ದೇವರು ಕೊಟ್ಟದ್ದು ಬೆರಳು ಅದಕ್ಕೋಸ್ಕರ ಊಟ ಮಾಡಲಿಕ್ಕೋಸ್ಕರ ಕೊಟ್ಟದ್ದು ತಿನ್ಲಿಕ್ಕೋಸ್ಕರ ಕೊಟ್ಟದ್ದು ಅದು ಏನಂದ್ರೆ ಚುರುಕು ರೂಪವಾಗಿ ನಮಗೆ ಬೇಕಾದ್ದು ಅಷ್ಟೇ ನಾವು ಊಟ ಮಾಡಬೇಕಂತ ಅಷ್ಟೇ ಊಟ ಮಾಡಿ ಎಲ್ಲ ಅಷ್ಟು ತಿಂದರೆ ಹೇಗಿರು ಹೋಗ ಗಂಟಲು ಇಳೀಗೆ ಹೇಗೆ ಊಟ ಮಾಡಿ ಅದೊಂದು ಆಹುತಿ ನಾವು ಕೊಡುವಂತಹದ್ದು ಹೊರತು ಅದನ್ನು ಪೂರ್ತಿ ಅಷ್ಟೂ ಕೈಯನ್ನು ಉಪಯೋಗ ಮಾಡಿ ನಾವು ತಿನ್ನುವುದು ಅಲ್ಲ ಅಂತ ನಮ್ಮ ಹಿರಿಯರು ನಮಗೆ ಎಚ್ಚರ ಕೊಟ್ಟರು ಇದೊಂದು ರೀತಿಯಾಗಿರ್ತಕ್ಕಂತಹ ಯಜ್ಞ ಕೆಲವು ಹೆಣ್ಮಕ್ಕಳು ಕೇಳುವುದುಂಟು ಪ್ರಶ್ನೆ ಅಲ್ರಿ ಗಂಡಸರ ಎಲೆಯಲ್ಲೇ ಊಟ ಮಾಡಬೇಕು ಅಂತ ಹೇಳ್ತಾರೆ ಉಚ್ಚಿಷ್ಟ ಅದಕ್ಕೆ ನಾನು ಹೇಳೋದುಂಟು ಖಂಡಿತ ಗಂಡಸರು ಹೇಗೆ ಊಟ ಮಾಡಬೇಕು ಹಾಗೆ ಊಟ ಮಾಡಿದರೆ ಆ ಎಲೆಯಲ್ಲಿ ಹೆಣ್ಮಕ್ಕಳು ಊಟ ಮಾಡೋದಕ್ಕೆ ತೊಂದರೆ ಇಲ್ಲ ಅಂತ ನಮ್ಮಲ್ಲಿ ಊಟ ಮಾಡುವ ಕ್ರಮ ಹೇಗಿರ್ತದೆ ಅಂತಂದ್ರೆ ಎಷ್ಟು ಕೈಯಲ್ಲಿ ಊಟ ಮಾಡಿ ಅಷ್ಟೂ ಬಾಯಿಗೆ ಹಾಕಿ ಬಾಯಿಂದ ಅರ್ಧ ತೆಗೆದು ಎಲೆಗೆ ಹಾಕಿ ಸಾಲದಕ್ಕೆ ಬಾಯಿಯಿಂದ ಉಗುಳಿ ಊಟ ಮಾಡ್ತಾರೆ ತಿನ್ನುವುದಕ್ಕಿಂತ ಜಾಸ್ತಿ ಉಗುಳುವುದು ಜಾಸ್ತಿ ಅದು ನೋಡಿದ್ರೆ ಅದು ಆಗುದಿಲ್ಲ ಹೀಗೆ ಶಾಸ್ತ್ರೋಕ್ತವಾಗಿ ಅನುಸಂಧಾನ ಮಾಡಿ ಯಾರು ಊಟ ಮಾಡ್ತಾರೆ ಊಟ ಮಾಡಿದ ಮೇಲೆ ಏನು ಉಳಿದಿರ್ತದೆ ಅದು ಉಚ್ಚಿಷ್ಟ ಅಂತ ಅದಕ್ಕೆ ಹೆಸರು ಉಚ್ಚಿಷ್ಟ ಅಂತಂದ್ರೆ ಅದು ಗಲೇಜು ಅದಕ್ಕೆ ಅರ್ಥ ಅಲ್ಲ ಸಂಸ್ಕೃತದಲ್ಲಿ ಉತುಶಿಷ್ಟ ಅಂತ ಉತ್ಕೃಷ್ಟವಾಗಿ ಯಾವುದು ಉಳಿದಿದೆ ಅದು ಉಚ್ಚಿಷ್ಟ ಅಂತ ಉತ್ಕೃಷ್ಟವಾಗಿ ಉಳಿದದ್ದು ಹೀಗೆ ಯಜ್ಞದಲ್ಲಿ ಹೇಗೆ ನಾವು ಹೋಮ ಮಾಡಿದ ಮೇಲೆ ಉಳಿದಿರ್ತದೆ ಸಂಪಾತ ಅದು ಉಚ್ಚಿಷ್ಟ ಅದು ಹೇಗೆ ಭಕ್ಷಣೀಯ ಪ್ರಸಾದ ರೂಪವಾಗಿ ಅದೇ ರೀತಿಯಾಗಿ ಈ ಅನುಸಂಧಾನ ಮಾಡಿ ಯಜ್ಞ ಅಂತ ಅನುಸಂಧಾನ ಮಾಡಿ ಅವನು ಸ್ವೀಕಾರ ಮಾಡಿದರೆ ಯಜಮಾನ ಅವನ ಪ್ರಸಾದವನ್ನು ಅದನ್ನು ಹೇಳ್ತಿ ಸ್ವೀಕಾರ ಮಾಡಲೇಬೇಕು ಯಾಕೆಂದರೆ ಅದು ಉಚ್ಚಿಷ್ಟ ಅಲ್ಲ ಅಂದರೆ ಎಷ್ಟಿದೆ ಅಂತಂದ್ರೆ ಆ ಸೃಕ ಸೃವಗಳು ಬಾಯಿಯ ಒಳಗೆ ಹೋಗಲಿಕ್ಕಿಲ್ಲ ಬಾಯಿಯೊಳಗೆ ಹೋಗುತ್ತೆ ಇರುತ್ತೆ ಆಟೋಮೆಟಿಕ್ ಹೋಗುತ್ತೆ ನಾವು ಕೈ ಹಾಕಿ ತುರುಗಿಸಬೇಕಾಗಿಲ್ಲ ನಾವು ಹಾಕಿದ್ರೆ ಸಾಕು ಬಾಯಿಯೊಳಗೆ ಹೋಗ್ತಾ ಇರ್ತದೆ ಅದು ಆದ್ರಿಂದ ಎಂಜಲು ಮಾಡದೆ ಅದನ್ನು ಊಟ ಮಾಡಿರ್ಬೇಕು ಹಾಗೆ ಊಟ ಮಾಡಿದರೆ ಅದನ್ನು ಊಟ ಊಟ ಮಾಡುವುದಕ್ಕೆ ತೊಂದರೆನೇ ಇಲ್ಲ ಅದು ಆರೋಗ್ಯಕ್ಕೂ ತೊಂದರೆ ಏನಿಲ್ಲ ಶಾಸ್ತ್ರಕ್ಕೂ ಅವಿರುದ್ಧವಾಗಿರತಕ್ಕಂತಹದ್ದು ಪ್ರಕ್ರಿಯೆ ಆದ್ರಿಂದ ಈ ಪರಿ ಪರಿಯಲ್ಲಿ ಅರಿತುಂಬ ನರ ಅಂತ ದಾಸರು ಹೇಳಿದರು ಈ ರೀತಿಯಾಗಿ ಅರಿತು ಉಂಬ ಅರಿತು ಊಟ ಮಾಡಬೇಕಂತೆ ಹೇಗೆ ವಾಸುದೇವನು ಅನ್ನದಳು ನಾನಾ ಸುಭಕ್ಷದಿ ಸಂಕರ್ಷಣ ನಾನಾ ಭಕ್ಷ್ಯಗಳನ್ನು ಮಾಡಿರ್ತಾರೆ ಆ ಭಕ್ಷ್ಯವನ್ನು ತಿನ್ಬೇಕೋ ಬಿಡ್ಬೇಕೋ ಕೆಲವರು ಹೇಳಿದ್ರು ಸಾಕ್ರೆ ನಮಗೆ ಇಷ್ಟೇ ಅಂತ ಹಾಗೆ ಹೇಳಿಲ್ಲ ದಾಸರು ನಾನಾ ಸುಭಕ್ಷದಿ ಒಳ್ಳೆ ಭಕ್ಷ್ಯ ಅಂತ ಹೇಳಿದರು ಸುಭಕ್ಷ್ಯ ಅಂತ ಹೇಳಿದರು ಸುಭಕ್ಷ ಅಂತಂದ್ರೆ ದೇವರಿಗೆ ಸಮರ್ಪಣೆ ಮಾಡಿರಬೇಕು ಒಂದಾಯಿತು ಅದನ್ನು ತಯಾರು ಮಾಡುವಾಗಲೂ ಕೂಡ ಅಷ್ಟೇ ಶ್ರದ್ಧೆಯಿಂದ ಭಕ್ತಿಯಿಂದ ತಯಾರು ಮಾಡಿರ್ತಾರೆ ಇಂತಹ ಈ ಸುಭಕ್ಷ್ಯದಲ್ಲಿ ಸಂಕರ್ಷಣ ಇರ್ತಾನೆ ಅಂತ ಹೌದು ಅದರೇನು ಚರ್ಚೆ ಏನಿಲ್ಲ ಭಕ್ಷ ಅಂತ ನೋಡಿದ ಕೂಡಲೇ ಅದು ಕರ್ಷಣೆ ಇರ್ತದೆ ಅದರಲ್ಲಿ ಆಕರ್ಷಣೆ ಇರ್ತದೆ ಕಣ್ಣಲ್ಲಿ ಹೋಗಿರ್ತದೆ ನಾಳೆಗೆ ಜಲ್ಲು ಸುರಿಸಿರ್ತದೆ ಅದಕ್ಕೆ ಹೇಳಿದ್ರು ಅದರಲ್ಲಿ ಅಷ್ಟು ಸೆಳೆತ ಬರಲಿಕ್ಕೆ ಕಾರಣ ಏನು ಅಂತಂದ್ರೆ ಸಂಕರ್ಷಣ ಅದರಲ್ಲಿದ್ದಾನೆ ಕರ್ಷಣೆ ಮಾಡುವಾ ಆಕರ್ಷಣೆ ಮಾಡತಕ್ಕಂತಹ ಸ್ವಾಮಿ ಭಗವಂತ ಸಂಕರ್ಷಣ ಅಲ್ಲಿದ್ದಾನೆ ಆದ್ರಿಂದ ಅದನ್ನು ಸ್ವೀಕಾರ ಮಾಡುವಾಗ ನಮ್ಮ ಅನುಸಂಧಾನ ಏನಿರಬೇಕು ಅದರಲ್ಲಿ ಸಂಕರ್ಷಣ ಇದ್ದಾನೆ ಅನ್ನೋದನ್ನು ತಿಳ್ಕೊಂಡು ಅದನ್ನು ನಾವು ಸ್ವೀಕಾರ ಮಾಡಬೇಕಂತೆ